ಸರ್ ಪಿ ಎನ್ ಕೃಷ್ಣಮೂರ್ತಿಯವರು ಉತ್ತರೋತ್ತರ ಸರ್ ಪ್ರಶಸ್ತಿ ಪಡೆದ ಪಿ ಎನ್ ದಿವಾನ್ ಪದವಿಯ ಪದವಿಗಾಗಿ ಒಂದಷ್ಟು ಕಾಲ ಕಾದಿರಬೇಕಾಯಿತು ಕೃಷ್ಣಮೂರ್ತಿಯವರು ಪ್ರಖ್ಯಾತ ಪುರುಷರಾದ ಆದಿ ಪೂರ್ಣಯ್ಯನವರ ಮೊಮ್ಮಗಳು ಪೂರ್ಣಯ್ಯನವರು ಟಿಪ್ಪು ಸುಲ್ಯ ಸುಲ್ತಾನನಿಗೆ ದಿವಾನನಾಗಿದ್ದದ್ದು ಅನಂತರ ಬ್ರಿಟಿಷ್ ಸರ್ಕಾರಕ್ಕೆ ಉಚಿತ ಸೇವೆ ಸಲ್ಲಿಸಿದ್ದು ಅದಕ್ಕಾಗಿ ಬ್ರಿಟಿಷ್ ಸರ್ಕಾರದ ಸಲಹೆಯಂತೆ ಮಹಾರಾಜರು ಸಾವಿರದ ಎಂಟುನೂರ ಏಳರಲ್ಲಿ ಪೂರ್ಣಯ್ಯನವರಿಗೆ ಯಳಂದೂರು ತಾಲೂಕಿನ ಜಹಗಿರಿಯನ್ನು ಕೊಟ್ಟದ್ದು ಚರಿತ್ರೆಗೆ ಸೇರಿದ ಸಂಗತಿಗಳು ದೇಶದ ಕೆಲವು ಯಾತ್ರಾ ಸ್ಥಳಗಳಲ್ಲಿಯೂ ಇತರ ಮುಖ್ಯ ಸ್ಥಳಗಳಲ್ಲಿಯೂ ಪೂರ್ಣಯ್ಯನವರ ಹೆಸರಿನಿಂದ ಸತ್ಯಗಳು ನಡೆಯುತ್ತಿದ್ದದ್ದು ಬಹುಮಂದಿ ಈಗಿನವರೆಗೂ ತಿಳಿದಿದೆ ಆ ಪ್ರಖ್ಯಾತ ಪೂರ್ಣಯ್ಯನವರ ಮೊಮ್ಮಕ್ಕಳೇ ನಮ್ಮ ಪ್ರಕೃತ ಕಥಾನಾಯಕರು ಕೃಷ್ಣಮೂರ್ತಿಗಳು ವಿದ್ಯಾವಂತರು ಸಂಭಾವಿತರು ಅವರಲ್ಲಿ ವಿನಯ ಸೌಶೀಲ್ಯ ಪ್ರಾಮಾಣಿಕತೆ ಆಶ್ರಿತ ವಾತ್ಸಲ್ಯ ಮೊದಲಾದ ಗುಣಗಳು ನೈಜವಾಗಿದ್ದವು ಮತ್ತು ಅವರು ಸ್ವಾಮಿ ನಿಷ್ಠೆಯಿಂದ ಅಧಿಕಾರ ನಡೆಸಿದವರು ಪದವಿಗಾಗಿ ತರದು ದಿವಾನ್ ಪದವಿಗೆ ಬರುವ ವೇಳೆಗೆ ಕೃಷ್ಣಮೂರ್ತಿಗಳು ತುಮಕೂರಿನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದರಂತೆ ಶೇಷಾದ್ರಯ್ಯರವರ ದೌಲತ್ತು ಬರಾಟೆಯಿಂದ ಸಾಗುತ್ತಿದ್ದಾಗ ಕೃಷ್ಣಮೂರ್ತಿಗಳಿಗೆ ಅವಕಾಶವಿಲ್ಲದೆ ಓದಿತೇನೋ ಎಂದು ಅವರ ಪಕ್ಷದವರು ಭೀತಿಪಟ್ಟಿದ್ದರು ಇನ್ನೊಂದು ಕಡೆ ವಿ ಮಾಧವರಾಯರು ಮಹಾಪ್ರಯತ್ನಶೀಲರಾಗಿ ಹೆಸರು ಮಾಡಿಕೊಳ್ಳುತ್ತಿದ್ದರಿಂದ ಕೃಷ್ಣಮೂರ್ತಿಗಳ ಪಕ್ಷಕ್ಕಿದ್ದ ಭೀತಿ ಇಮ್ಮಡಿಯಾಯಿತು ಹೀಗೆ ಅವರ ಮನಸ್ಸು ಚಪಲಿಸಿ ಕಂಗೆಟ್ಟಿತ್ತಂತೆ ಆ ವಿಷಯದಲ್ಲಿ ಕೃಷ್ಣಮೂರ್ತಿಗಳಿಗೆ ಇದ್ದ ಉಪಾಯ ಇಂಡಿಯಾ ಸರಕಾರದ ಆಶ್ರಯವನ್ನು ಸಂಪಾದಿಸುವುದೊಂದೇ ಎಂದು ಅವರ ಸ್ನೇಹಿತರು ಆಲೋಚಿಸಿದರು ಈ ಆಲೋಚನೆ ರೂಪುಗೊಳ್ಳಲು ಅನುಕೂಲವಾಗಿ ಲಾರ್ಡ್ ಕರ್ಜನ್ ವೈಸರಾಯ್ ಆದ ಆತನ ಮೈಸೂರು ಭೇಟಿ ಸದಾವಕಾಶವಾಯಿತು ಕೃಷ್ಣಮೂರ್ತಿಗಳು ಮೈಸೂರು ರಾಜ್ಯದ ಏಕೈಕ ಶ್ರೀಮಂತ ಪ್ರಜೆ ಆದ್ದರಿಂದ ಅವರು ಬ್ರಿಟಿಷ್ ಶ್ರೀಮಂತನಾದ ಲಾರ್ಡ್ ಕರ್ಜನ್ ಮಹಾಶಯನನ್ನು ತಮ್ಮ ಮನೆಗೆ ಕರೆದು ಸತ್ಕಾರ ಮಾಡುವುದು ಯಥೋಚಿತವೆಂದು ಎಲ್ಲರೂ ಅಭಿಪ್ರಾಯಪಟ್ಟರು ಸಾವಿರದ ಒಂಬೈನೂರು ನವೆಂಬರ್ ತಿಂಗಳ ತಿಂಗಳಲ್ಲಿ ಲಾರ್ಡ್ ಕರ್ಜನ್ ಬೆಂಗಳೂರಿಗೆ ದಯ ಮಾಡಿದ ಆತನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಪೂರ್ಣ ಪ್ರಸಾದವೆಂಬ ಕೃಷ್ಣಮೂರ್ತಿಗಳ ಒಂದು ವಿಶಾಲವಾದ ಬ್ಯಾಂಕ್ವೆಟ್ ಹಾಲ್ ಭೋಜನ ಮಂದಿರವನ್ನು ಕಟ್ಟಿಸಿದರು ಆ ವಿಶಾಲವಾದ ಮಂದಿರದಲ್ಲಿ ಕರ್ಜನ್ನನ್ನು ಆತನ ಪರಿವಾರದವರು ಅವರ ಜೊತೆಗೆ ನಮ್ಮ ರಾಜ್ಯದ ಅಧಿಕಾರಿಗಳು ಪ್ರತಿಷ್ಠಾವಂತರು ವಿವಿಧ ಭಕ್ಷ್ಯ ಭೋಜ್ಯಗಳಿಂದ ಸಂತೃಪ್ತಿ ಪಡೆದರು ಆಮೇಲೆ ಆ ಭೋಜನ ಮಂದಿರವನ್ನು ಕರ್ಜನ್ ಹಾಲ್ ಎಂದು ಕರೆಯುತ್ತಿದ್ದರು ಅಲ್ಲಿ ದೊಡ್ಡ ಬಿಲಿಯರ್ಡ್ಸ್ ಮೇಜುಗಳು ವಿರಾಜಿಸುತ್ತಿದ್ದದ್ದನ್ನು ನಾನು ನೋಡಿದ್ದೇನೆ ಮೂರ್ತಿಗಳು ದಿವಾನರಾಗಿದ್ದ ಕಾಲದಲ್ಲಿ ಈ ಮೇಜುಗಳು ಉಪಯೋಗದಲ್ಲಿದ್ದಿರಬಹುದು ಕೃಷ್ಣಮೂರ್ತಿಗಳು ದಿವಾನರಾಗಿದ್ದದ್ದು ಐದು ವರ್ಷ ಮಾತ್ರ ಒಂದು ವಿಶೇಷ ಮಹತ್ವದ ಸಂಗತಿ ಆ ಕಾಲದಲ್ಲಿ ನಡೆಯಿತು ಅದು ಶ್ರೀಮದ್ ನಾಲ್ವಾಡಿ ಕೃಷ್ಣರಾಜೇಂದ್ರ ಒಡೆಯರವರ ಸಿಂಹಾಸನ ಪ್ರತಿಷ್ಠೋತ್ಸವ ಸಾವಿರದ ಒಂಬೈನೂರ ಎರಡರ ಆಗಸ್ಟ್ ಎಂಟರಂದು ಈ ಮಹೋತ್ಸವಕ್ಕಾಗಿ ಲಾರ್ಡ್ ಖರ್ಜನ್ ಮೈಸೂರಿಗೆ ಎರಡನೆಯ ಬಾರಿ ಬಂದಿದ್ದ ಆಗ ಪಟ್ಟಾಭಿಷೇಕ ಸಮಯದಲ್ಲಿ ಕರ್ಜನ್ ಮಾಡಿದ ಭಾಷಣ ಆತನ ದರ್ಪ ವಿಜೃಂಭಣೆಯಾಗಿತ್ತು ಯಾಗಿತ್ತು ಕೃಷ್ಣಮೂರ್ತಿಗಳವರು ಶೇಷಾದ್ರಿ ಅಯ್ಯರರು ಪ್ರಾರಂಭ ಮಾಡಿದ್ದ ಕೆಲಸಗಳನ್ನು ಮುಂದುವರಿಸಿದರು ಅಗ್ರಿಕಲ್ಚರಲ್ ಇಲಾಖೆಯು ಪ್ರಾರಂಭವಾದದ್ದು ಅಥವಾ ವಿಸ್ತಾರ ಪಟ್ಟದ್ದು ಅವರ ಕಾಲದಲ್ಲಿ ಎಂದು ನನ್ನ ಜ್ಞಾಪಕ ಕೋಆಪರೇಟಿವ್ ಇಲಾಖೆ ಪ್ರಾರಂಭವಾದದ್ದು ಆಗಲೇ ಎಂದು ತೋರುತ್ತದೆ ಶೈತಿಲ್ಯದ ಪ್ರಾರಂಭ ಕೃಷ್ಣಮೂರ್ತಿಗಳು ವಿನಯಶೀಲರು ಎಂದು ಹಿಂದೆ ಹೇಳಿದ್ದೇನೆ ಅವರು ಯಾರ ಮೇಲೂ ಠೇಂಕಾರ ಮಾಡಿದವರಲ್ಲ ಯಾರ ಮೇಲೂ ಅವರು ಅಗೆತನ ಸಾಗಿಸ್ ಸಾಧಿಸಿದವರಲ್ಲ ಅವರ ಆಡಳಿತದಲ್ಲಿ ಕೆಲಸ ಸಾವಕಾಶಕ್ಕೆ ಬಿತ್ತೆಂದು ಜನ ಹೇಳಿಕೊಳ್ಳುತ್ತಿದ್ದರು ಸರಕಾರದ ಯಂತ್ರ ಶಿಥಿಲವಾಯಿತು ಇದಕ್ಕೆ ಕಾರಣ ಕೃಷ್ಣಮೂರ್ತಿಗಳವರ ಒಳ್ಳೆಯತನವೆಂದು ಆ ಒಳ್ಳೆಯತನ ಕೃತಿಮ ಒಂದು ಕೃತಿಮವನ್ನು ಕಾಣದ್ದೆಂದು ಕಾಠಿಣ್ಯ ತೋರದ್ದೆಂದು ಅದು ಆಗಿದ್ದರಿಂದ ಅಧಿಕಾರಿಗಳು ಉದಾಸೀನರಾಗಿ ಮಾಮೂಲ್ ಮಾತ್ರ ನಿಷ್ಠರಾದರೆಂದು ಕೆಲವರು ಹೇಳುತ್ತಾರೆ ಎಷ್ಟು ನಡೆಸಬೇಕು ಎಷ್ಟು ನಡೆಸದಿದ್ದರೆ ಕುಕಾರಿನ ಭೀತಿಯುಂಟು ಅಷ್ಟನ್ನು ಮಾತ್ರ ಅಧಿಕಾರಸ್ಥರು ನಡೆಸುತ್ತಿದ್ದರು ಕೃಷ್ಣಮೂರ್ತಿಗಳ ದಿವಾನಗಿರಿಯಲ್ಲಿ ಸಮರ್ಥರು ದಕ್ಷರು ಆದ ಜನಕ್ಕೆ ಕಡಿಮೆ ಏನೂ ಇರಲಿಲ್ಲ ಎಚ್ ವಿ ನಂಜುಂಡಯ್ಯನವರು ಎಂ ಶ್ಯಾಮರಾಯರು ಡಿ ಎಂ ನರಸಿಂಗರಾಯರು ಆಗಿನ ಘಟಾನುಘಟಿಗಳಲ್ಲಿ ಮುಖ್ಯರು ಇವರಲ್ಲಿ ಚಾಣಾಕ್ಷರೆಂದು ಪ್ರಸಿದ್ಧರಾಗಿದ್ದವರು ಡಿ ಎಂ ನರಸಿಂಗರಾಯರು ನರಸಿಂಗರಾಯರು ಡಿ ಎಂ ನರಸಿಂಗರಾಯರನ್ನು ಅವರ ಕಾರ್ಯರೀತಿಯನ್ನು ತುಂಬ ಹತ್ತಿರದಿಂದ ನೋಡುವ ಅವಕಾಶಗಳು ನನಗಿದ್ದವು ಆದರೆ ಅದು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಪದವಿಯಲ್ಲಿದ್ದಾಗ ಕನ್ನಂಬಾಡಿ ಜಲಾಶಯದ ಸಂಬಂಧದಲ್ಲಿ ಮೈಸೂರು ಸರಕಾರಕ್ಕೂ ಮದ್ರಾಸ್ ಸರಕಾರಕ್ಕೂ ವಿವಾದ ಬಂದಿತ್ತಷ್ಟೆ ಆ ವ್ಯವಹಾರವನ್ನು ಇತ್ಯರ್ಥ ಮಾಡಲು ಸಾರ್ವಭೌಮ ಸರಕಾರವು ನೆದರ್ಸೋಲ್ ಎಂಬ ಪ್ರಸಿದ್ಧ ಎಂಜಿನಿಯರ್ ಅನ್ನು ಪಂಚಾಯಿತಿದಾರನನ್ನಾಗಿ ನಿಯಮಿಸಿತು ಆ ಪಂಚಾಯತಿದಾರನ ಅವಗಾಹನೆಗಾಗಿ ಮೈಸೂರಿನ ಕೈಪಿಯತ್ತನ್ನು ಬರೆಯುವ ಜವಾಬ್ದಾರಿಯನ್ನು ವಿಶ್ವೇಶ್ವರಯ್ಯನವರು ಡಿಎಂ ನರಸಿಂಗರಾಯರಿಗೆ ವಹಿಸಿದರು ನರಸಿಂಗರಾಯರು ತಯಾರು ಮಾಡಿದ ಆ ಕೈಫಿಯತ್ತನ್ನು ನೆದರ್ಸೋಲ್ ಸಾಹೇಬನ್ನು ಮೆಚ್ಚಿಕೊಂಡು ಮದ್ರಾಸ್ ಸರಕಾರವು ಆ ರೀತಿ ತನ್ನ ಕೈಪಿ ಎತ್ತನ್ನು ಕೊಟ್ಟರೆ ತನ್ನ ಕೆಲಸ ಸುಗಮವಾಗುದೆಂದು ಪ್ರಶಂಸೆ ಮಾಡಿದನಂತೆ ಇದು ಮೇಧಾವಿಗಳು ಡಿಎಂ ನಸ್ಸಿಂಗರಾಯರು. ಆದರೆ ಕೃಷ್ಣಮೂರ್ತಿಗಳ ದಿವಾನಗಿರಿಯ ಕಾಲದಲ್ಲಿ ನರಸಿಂಗರಾಯರು ಇದ್ದದ್ದು ಸಣ್ಣ ಹುದ್ದೆಯಲ್ಲಿ ದಿವಾನ್ ಕಚೇರಿಯ ರಿಜಿಸ್ಟ್ರರ್ ಆಗಿ ಸೆಕ್ರೆಟರಿಯೇಟ್ ಮ್ಯಾನ್ಯಲ್ ವಯಸ್ರಾಯ್ ಮೈಸೂರಿಗೆ ಬಂದಿದ್ದಾಗ ಇಲ್ಲಿ ಆಡಳಿತ ಏರ್ಪಾಟು ವಿಚಾರಿಸಿಕೊಂಡು ಪರಾಮರ್ಶೆ ಮಾಡಿ ಮೈಸೂರು ಸರಕಾರವು ಸಿಮ್ಲಾ ಸರ್ಕಾರದ ಕೇಂದ್ರ ಕಚೇರಿಯ ಏರ್ಪಾಟುಗಳನ್ನು ಅನುಕರಿಸಬಹುದೆಂದು ಸಲಹೆ ಕೊಟ್ಟರಂತೆ ಅದರಂತೆ ಮೈಸೂರು ಸರ್ಕಾರವು ಡಿಎಂ ನರಸಿಂಗರಾಯನನ್ನು ಇಂಡಿಯಾ ಸರಕಾರದ ಕೇಂದ್ರ ಸ್ಥಾನಕ್ಕೆ ಹೋಗಿ ಅಲ್ಲಿಯ ಕ್ರಮಗಳನ್ನು ವ್ಯವಸ್ಥೆಗಳನ್ನು ಪರಿಚಯ ಮಾಡಿಕೊಂಡು ಕಳುಹಿಸಿತು ಇದು ಕೃಷ್ಣಮೂರ್ತಿಗಳವರ ಕಾಲದಲ್ಲಿ ನರಸಿಂಗರಾಯರು ಹಾಗೆ ನಿಯುಕ್ತರಾಗಿ ಹೋಗಿ ಬಂದ ಬಳಿಕ ಸೆಕ್ರೆಟರಿಯೇಟ್ ಮ್ಯಾನ್ಯಲ್ ಎಂಬ ನಿಯಮಾವಳಿಯ ಪುಸ್ತಕವನ್ನು ತಯಾರಿಸಿ ಸುಧಾರಣೆಗಳನ್ನು ಮಾಡಿದರು ಸರಕಾರಿ ಕಾಗದ ಪತ್ರಗಳನ್ನು ದಾಖಲೆ ಮಾಡಿಡುವ ವಿಧಾನ ದಫ್ತರುಗಳನ್ನು ಅರ್ಲಿ ಅರ್ಜೆಂಟ್ ಇಮ್ಮಿಡಿಯೇಟ್ ಎಂಬ ಮೂರು ಜಾತಿಯಾಗಿ ವಿಂಗಡಿಸೋಣ ಆಯಾ ದಫ್ತರಕ್ಕೆ ಫ್ಲ್ಯಾಗ್ ಚೀಟಿ ಸಿಕ್ಕಿಸೋಣ ಆ ಚೀಟಿಗಳು ಬೂದು ಬಣ್ಣ ಹಸಿರು ಬಣ್ಣ ಕೆಂಪು ಬಣ್ಣದ ರಟ್ಟುಗಳ ಮೇಲೆ ದಪ್ಪ ಅಕ್ಷರದಲ್ಲಿ ಮುದ್ರಿಸಿರೋಣ ಇದೆ ಮೊದಲಾದ ಕಾರ್ಯಸೌಲಭ್ಯಗಳನ್ನೆಲ್ಲ ಕ್ರಮಪಡಿಸಿ ರೂಢಿಗೆ ತಂದವರು ಡಿ ಎಂ ನರಸಿಂಗರಾಯರು ಲವಲವಿಕೆ ಇಲ್ಲದ ಕಾರುಬಾರು ಇಷ್ಟೆಲ್ಲ ಆದರೂ ರಾಜ್ಯಭಾರ ಕಳೆಯರಲಿಲ್ಲ ಇದಕ್ಕೆ ಕಾರಣವೇನೆಂದು ನಾನು ಚಿಂತೆ ಮಾಡಿದ್ದೇನೆ ನನಗೆ ತೋರಿದ್ದೇನೆಂದರೆ ಆಗಿನ ಜನ ಮನಸ್ಸಿನಲ್ಲಿ ಒಂದು ತೀವ್ರತೆ ಒಂದು ಕಾವು ಒಂದು ಹೊಸತನದ ಲವಲವಿಕೆ ಇರಲಿಲ್ಲವೆಂಬುದೇ ಇದಕ್ಕೆ ಕಾರಣ ಒಂದು ಉದಾಹರಣೆ ಹೇಳುತ್ತೇನೆ ನರಸಿಂಗರಾವ್ ಪೂರ್ಣಯ್ಯನವರು ಸಹಜವಾಗಿ ದೊಡ್ಡ ಮನುಷ್ಯರು ಗಂಭೀರ ಸ್ವಭಾವದವರು ಉದಾರಿಗಳು ಮತ್ತು ಜಾಗರೂಕತೆಯುಳ್ಳ ಗ್ರಂಥವ್ಯಾಸಂಗಿಗಳು ಅವರಿಗೆ ನೇತ್ರ ಪಾಠವ ತೀರಾ ಆದರೂ ಅವರು ಕಣ್ಣಿನಲ್ಲಿ ಕಣ್ಣಿಟ್ಟುಕೊಂಡು ಕಷ್ಟಪ ಕಷ್ಟವಾದ ಗ್ರಂಥಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರು ಅವರಿಗೆ ನನ್ನಲ್ಲಿ ತುಂಬ ಅಭಿಮಾನ ಇತ್ತು ನಾನು ವಾರಕ್ಕೆ ಎರಡು ಸಲವಾದರೂ ಪೂರ್ಣ ಪ್ರಸಾದಕ್ಕೆ ಹೋಗಿ ಕೊಂಚ ಹೊತ್ತಾದರೂ ಅವರೊಡನೆ ಮಾತುಕತೆ ಆಡಿಬರಬೇಕೆಂದು ಅವರೇ ಆಜ್ಞೆ ಮಾಡಿದ್ದರು ಅದರಂತೆ ನಾನು ಪೂರ್ಣ ಪ್ರಸಾದಕ್ಕೆ ಹೋಗಿದ್ದ ಒಂದು ಸಾಮಾನ್ಯ ದಿವಸದ ಅನುಭವವನ್ನು ಇಲ್ಲಿ ಸೂಕ್ಷ್ಮವಾಗಿ ಪ್ರಸ್ತಾವಿಸುತ್ತೇನೆ ಮಹಡಿಯ ಮೇಲೆ ಒಂದು ವಿಶಾಲವಾದ ಕೋಣೆಯಲ್ಲಿ ಐದಾರು ಮಂದಿ ಸ್ನೇಹಿತರ ನಡುವೆ ನರಸಿಂಗರಾವ್ ಪೂರ್ಣಯ್ಯನವರಿರುತ್ತಿದ್ದರು ನಾನು ಹೊಸ್ತಿಲು ದಾಟಿ ಒಳಹೊಕ್ಕ ಮೇಲೆ ಒಬ್ಬ ಸ್ನೇಹಿತರು ಇಂಥವರು ಬಂದರು ಎಂದು ತಿಳಿಯಪಡಿಸುವರು ನರಸಿಂಗರಾವ್ ಪೂರ್ಣಯ್ಯನವರು ಸಂತೋಷ ಸೂಚಿಸಿ ನನ್ನನ್ನು ಕೂಡ ಹೇಳಿ ಒಬ್ಬ ಚಾಕರನನ್ನು ಕುರಿತು ಫಲಾಹಾರಕ್ಕೆ ತರ ಎನ್ನುವರು ಆ ಚಾಕರ ಇನ್ನೊಬ್ಬನನ್ನು ಕುರಿತು ಕೃಷ್ಣಾಚಾರ್ಯರು ಬೇಗ ಹೋಗು ಎನ್ನುವರು ಕೃಷ್ಣಾಚಾರ್ಯರು ಎರಡು ಮರು ಹೆಜ್ಜೆ ಹೋಗಿ ರಾಮಾಚಾರ್ಯರಿಗೆ ರಾಮಾಚಾರ್ಯರು ಐದು ಹೆಜ್ಜೆ ಹಾಕಿ ಗುಂಡಾಚಾರ್ಯರಿಗೆ ಬೇಗ ಎನ್ನುತ್ತಿದ್ದರು ಇದಿಷ್ಟು ನನಗೆ ಕೇಳಿಸುತ್ತಿತ್ತು ಹತ್ತು ಹದಿನೈದು ನಿಮಿಷವಾದ ಮೇಲೆ ಒಬ್ಬ ಒಂದು ತಟ್ಟೆಯಲ್ಲಿ ಫಲಾಹಾರವನ್ನು ಹಿಡಿದು ಬರುವನು ಆತನ ಹಿಂದೆ ಇನ್ನೊಬ್ಬ ನೀರನ್ನು ತರುವನು ಮೂರನೆಯ ಕಾಫಿ ತರುವನು ಇಷ್ಟು ಹೊತ್ತಿಗೆ ಇನ್ನೊಬ್ಬ ಸ್ನೇಹಿತರು ಬರುವರು ಅವರಿಗೂ ಉಪಹಾರ ಅದು ಇದೇ ರೀತಿಯಾಗಿ ಹೀಗೆ ಮಹಡಿಯ ಮೇಲಕ್ಕೆ ಕೆಡಗಿನಿಂದ ತಿಂಡಿ ತಿರುವವರಲ್ಲಿ ಇಬ್ಬರೋ ಮೂವರೋ ಮಧ್ಯೆ ನಿತ್ತು ಬಿಡುತ್ತಿದ್ದರು ಹೀಗೆ ಸ್ನೇಹಿತ ಅತಿಥಿಗಳು ಐದಾರು ಮಂದಿಯಾದರೆ ಫಲಾಹಾರ ತಂದವರು ಐದಾರು ಮಂದಿ ಅಲ್ಲಿಯೇ ನಿಂತಿರುತ್ತಿದ್ದರು ಮಾತು ಕೇಳುವುದಕ್ಕಾಗಿ ಬಂದ ದೊಡ್ಡ ಮನುಷ್ಯರು ಯಜಮಾನರ ಸಂಗಡ ಏನು ಮಾತನಾಡುವರೋ ಅದನ್ನು ಕಾದು ನೋಡುವುದೇ ಐದಾರು ಮಂದಿಯ ಕೆಲಸ ಅಷ್ಟೇ ಅಲ್ಲ ಮಿತ್ರ ಸಂಭಾಷಣೆಯಲ್ಲಿ ಯಾರಾದರೊಬ್ಬರು ಎಕ್ಸೈಸ್ ಕಮಿಷನರ್ ಎಂಬ ಹೆಸರನ್ನು ಹೇಳಿದರೆಂದಿಟ್ಟುಕೊಳ್ಳೋಣ ಆ ಕ್ಷಣವೇ ಈ ಆಚಾರ್ಯರುಗಳಲ್ಲೊಬ್ಬರು ಎಕ್ಸೈಸ್ ಕಮಿಷನರು ಊರಿನಲ್ಲಿ ಇಲ್ಲ ಎನ್ನುವರು ಅವರು ಶಿವಮೊಗ್ಗದ ಕಡೆ ಹೋಗಿದ್ದಾರೆ ಇನ್ನೊಬ್ಬ ಆಚಾರ್ಯರು ಶಿವಮೊಗ್ಗದ ಕಡೆ ಅಲ್ಲ ಕೋಲಾರದ ಕಡೆ ಎನ್ನುವರು ಹೀಗೆ ಮಾತು ಎಲ್ಲಿಂದೆಲ್ಲಿಗೋ ಹೋಗುವುದು ಒಂದು ಬಿಗಿಯಿಲ್ಲ ಒಂದು ಕಟ್ಟು ಪಾಡಿಲ್ಲ ಎಲ್ಲರ ಮನಸ್ಸು ದಾರಹರಿದ ಹರಿದ ಪಡತಂತೆ ಪಡೆದಂತೆ ಅಲ್ಲಾಡುತ್ತಿರುವುದು ಫಲಿತಾಂಶ ಯಾರಿಗೂ ಯಾವುದು ಇಲ್ಲ ಮಾತನಾಡಿದವರಿಗೆ ನಾವು ಮಾತನಾಡಿದೆವು ಎಂಬ ಸಮಾಧಾನ ಒಂದು ದುರ್ಘಟನೆ ಕೃಷ್ಣಮೂರ್ತಿಗಳ ಕಾಲದಲ್ಲಿ ಸರಕಾರಿ ಆಡಳಿತದಲ್ಲಿಯಾಗಲಿ ಜನದ ಪರಿಸ್ಥಿತಿಯಲ್ಲಾಗಲಿ ಹೆಚ್ಚಿನ ವ್ಯತ್ಯಾಸಗಳೇನೂ ಆಗದೆ ಇದ್ದರೂ ವೃತ್ತಪತ್ರಿಕೆಗಳಿಗೂ ಪ್ರಜಾಸ್ವಾತಂತ್ರ್ಯಕ್ಕೂ ಸಂಬಂಧಪಟ್ಟ ಒಂದು ಸಂಗತಿ ನಡೆದದ್ದು ಜ್ಞಾಪಕಾರ್ಹವಾಗಿದೆ ಆ ದಿವಾನ್ಗಿರಿಯ ವಿಷಯದಲ್ಲಿ ಯಾವ ಪತ್ರಿಕೆಯೂ ಹೆಚ್ಚಿನ ಉತ್ಸಾಹ ತೋರಿರಲಿಲ್ಲ ಕೆಲವು ಪತ್ರಿಕೆಗಳಲ್ಲಿ ಟೀಕೆ ಕಟುವಾಗಿಯೇ ಇತ್ತು ಮೈಸೂರು ಸ್ಟ್ಯಾಂಡರ್ಡ್ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆಯಲ್ಲಿಯೂ ಅದಕ್ಕೆ ಸೋದರಪ್ರಾಯವಾದ ನಡೆಗನ್ನಡಿ ವಾರ ಪತ್ರಿಕೆಯಲ್ಲಿಯೂ ಲೇಖನಗಳು ಕಾರಕಾರವಾಗಿ ಹುಳಿಹುಳಿಯಾಗಿರುತ್ತಿದ್ದವು ಆ ಪತ್ರಿಕೆಗಳ ಸಂಪಾದಕರು ಎಂ ಶ್ರೀನಿವಾಸಯ್ಯಂಗಾರ್ಯರು ಮತ್ತು ಅವರ ಸಹೋದರರು ಅವರು ಮೈಸೂರಿಗರು ಒಂದು ಸಾರಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನ ಪ್ರಾರಂಭದ ದಿನ ಸಾವಿರದ ಒಂಬೈನೂರ ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಮೈಸೂರು ಪ್ರತಿನಿಧಿ ಎಂ ಕೃಷ್ಣಯ್ಯಂಗಾರ್ಯರು ಅಲ್ಲಿಯ ಬಾತ್ಮೀದಾರರ ಜಾಗಕ್ಕೆ ಬಂದಾಗ ಅವರಿಗೆ ಅಲ್ಲಿ ಸ್ಥಳವಿಲ್ಲವೆಂದು ಅವರು ಸಭಾಸ್ಥಾನವನ್ನು ಬಿಟ್ಟು ಸರಿಯ ತಕ್ಕದ್ದೆಂದು ಅಲ್ಲಿ ಅಧಿಕಾರಿಗಳಿಂದ ಆಜ್ಞೆಯಾಯಿತು ಇದು ಎಲ್ಲರಿಗೂ ಅಚ್ಚರಿಯನ್ನುಂಟು ಅದರ ಮೇಲೆ ಪತ್ರಿಕೆಗಳಲ್ಲಿ ಒಂದಷ್ಟು ಟೀಕೆಗಳು ಬಂದವು ಕೆಲವು ವಾರ ಕಳೆದ ಬಳಿಕ ಬೆಂಗಳೂರು ಕೋಟೆಯಲ್ಲಿ ಟಿಪ್ಪು ಸುಲ್ತಾನರ ಅರಮನೆಯ ಪಶ್ಚಿಮಕ್ಕೆ ಆಂಜನೇಯ ಸ್ವಾಮಿಯ ಗುಡಿಯ ಬಳಿಯ ಕಟ್ಟಡದಲ್ಲಿದ್ದ ಮೈಸೂರು ಸ್ಟ್ಯಾಂಡರ್ಡ್ ಅಚ್ಚಿನ ಕಾರ್ಯಾಲಯದ ಮೇಲೆ ರಾತ್ರಿ ಕತ್ತಲಲ್ಲಿ ಯಾರೋ ದಡೋ ದರೋಡೆಯ ಪ್ರಯತ್ನ ಮಾಡಿದ್ದರು ಅಚ್ಚಿನ ಕಾಗದದ ಒಂದು ಬೇಲನ್ನು ಹೊರಕ್ಕೆಳೆದು ಬೆಂಕಿ ಹಚ್ಚಿದ್ದದಲ್ಲದೆ ಆಫೀಸಿನ ಒಳಗಿದ್ದ ಕಾಗದ ಪತ್ರಗಳನ್ನೆಳೆದಾಡಿ ಚಿಲ್ಲಾಪಿಲಿ ಪತ್ರಿಕೆಗೆ ಯಾರು ಯಾರು ಲೇಖನ ಬರೆಯುತ್ತಿದ್ದರೆಂಬುದನ್ನು ಪತ್ತೆ ಮಾಡುವ ಉದ್ದೇಶದಿಂದಲೋ ಏನು ಈ ಘಟನೆಯ ವಿಷಯದಲ್ಲಿ ಪೊಲೀಸ್ ಇಲಾಖೆ ಉದಾಸೀನವಾಗಿ ತೋರಿತು ಯಾವ ಸಂಗತಿಯೂ ಪತ್ತೆಗೆ ಬರಲಿಲ್ಲ ಬೀದಿ ಜನದ ದಿವಾನರ ಅತ್ಯಾಭಿಮಾನಿಯಾರೋ ಅಥವಾ ಅಧಿಕಾರಿಗಳನ್ನು ಒಲಿಸಿಕೊಳ್ಳಬೇಕೆಂದಿದ್ದವರು ಯಾರೋ ಈ ಕೆಡಕಿನ ಕೆಲಸವನ್ನು ಮಾಡಿಸಿರಬಹುದೆಂದು ಅವರು ಯಾರಾದರಾಗಲಿ ಅವರ ಉದ್ದೇಶವೇನಾದರಾಗಲಿ ಆ ಘಟನೆಯಿಂದ ಕೃಷ್ಣಮೂರ್ತಿಗಳ ಯಶಸ್ಸು ಕಳೆಯೇರುವಂತಾಗಲಿಲ್ಲ ಸೌಹಾರ್ದ ಕೃಷ್ಣಮೂರ್ತಿಗಳವರನ್ನು ನಾನು ಮೊದಲ ಸಾರಿ ಕಂಡಾಗ ಅವರು ದಿವಾನ್ ಪದವಿಯಿಂದ ನಿವೃತ್ತರಾಗಿ ಆರೇಳು ವರ್ಷಗಳಾಗಿದ್ದಿರಬೇಕು ಅಂದು ಪೂರ್ಣ ಯಾವುದೋ ಸಮಾರಾಧನೆ ಬಹುಮಂದಿ ಮಾಧ್ವ ಬ್ರಾಹ್ಮಣರು ದಯ ಮಾಡಿಸಿದ್ದರು ಸುಮಾರು ಇನ್ನೂರು ಇನ್ನೂರೈವತ್ತು ಮಂದಿ ಭೋಜನದ ವಿಜೃಂಭಣೆಯನ್ನು ವರ್ಣಿಸಬೇಕೆಂದು ನಾನು ಇಷ್ಟಪಟ್ಟರು ಅದು ನನಗೆ ಸಾಧ್ಯವಲ್ಲದ ಕೆಲಸ ನಾನು ಪ್ರಾವೀಣ್ಯ ಸಂಪಾದಿಸಿರುವ ವಿಷಯಗಳಲ್ಲಿ ಇದು ಒಂದು ಆದರೆ ಇನ್ನೊಂದು ಮಾತು ಹೇಳಬಹುದು ಸಾವಿರದ ಇಸವಿಯ ಜನರಿಗೆ ಆ ಪರಿಟವಣೆಯನ್ನು ಕೇಳಿದರೆ ಹೊಟ್ಟೆ ಕಿಚ್ಚಾದೀತೆಂದು ಪೂರ್ವಿಕರನ್ನು ಅವರು ಹೊಟ್ಟೆ ಬಾಕರೆಂದು ತೆಗಳಿಯಾರೆಂದು ನನಗೆ ಭಯ ಉಂಟು ಆ ಹೊತ್ತು ನಾನು ನೋಡಿದೆ ದಿವಾನ್ ಕೃಷ್ಣಮೂರ್ತಿಗಳ ವೈಯಕ್ತಿಕವಾದ ಔದಾರ್ಯವೆಂತಾದ್ದು ಆಧರಣೆ ಎಂತಾದ ಆಧರಣೆ ಎಂತಾದ್ದು ಎಂಬುದನ್ನು ಎಲ್ಲ ಪಂಕ್ತಿಗಳ ಮೇಲೆಯೂ ಅವರು ಗಮನವಿರಿಸಿ ಉಪಚರಿಸುತ್ತಿದ್ದರು ಪಕ್ಷಪಾತದ ಆರೋಪ ಕೃಷ್ಣಮೂರ್ತಿಗಳವರ ಕಾಲದಲ್ಲಿ ಮಾಧ್ವ ಬ್ರಾಹ್ಮಣರು ಪ್ರಬಲಿಸಿದರೆಂದು ಜನ ಆಡಿಕೊಂಡದ್ದುಂಟು ಆದರೆ ಅದಕ್ಕೆ ಕಾರಣರು ಕೃಷ್ಣಮೂರ್ತಿಗಳವರಲ್ಲ ಎಂದು ನಾನು ತಿಳಿದುಕೊಂಡಿದ್ದೇನೆ ಕೃಷ್ಣಮೂರ್ತಿಗಳವರು ಅವರ ಸ್ವಂತ ಮನೋಭಾವದಲ್ಲಿಯಾಗಲಿ ಆಡಳಿತದ ಏರ್ಪಾಟುಗಳಲ್ಲಿಯಾಗಲಿ ತಿಳಿದು ತಿಳಿದು ಪಕ್ಷಪಾತ ಮಾಡಿದವರಲ್ಲ ಗುಣಕ್ಕೆ ಸಲ್ಲುವ ಸ್ಥಾನಕ್ಕೆ ಗುಣಹೀನನ್ನು ತಂದವರಲ್ಲ ಆದರೆ ಒಂದು ವಿಶೇಷ ಕೃಷ್ಣಮೂರ್ತಿಗಳ ಇದ್ದ ಪರಿವಾರವನ್ನು ನೋಡಿದರೆ ಕೊಂಚ ಸಂದೇಹಕ್ಕೆ ಆಸ್ಪದ ಇರುತ್ತಿತ್ತು ಪ್ರಸಾದದ ಆವರಣದಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ಪ್ರಾಣದೇವರ ಗುಡಿ ಇತ್ತು ಅದು ಈಗಲೂ ಇದೆ ಎಂದು ಕೇಳಿದ್ದೇನೆ ಅದು ಈಗ ಬಹು ಸಂಕುಚಿತವಾಗಿದೆ ಒಂಬತ್ತು ಹತ್ತು ಚದರಡಿ ಇರಬಹುದು ಕೃಷ್ಣಮೂರ್ತಿಗಳ ಕಾಲದಲ್ಲಿ ಆ ಗುಡಿ ಪೂರ್ಣಪ್ರಸಾದದ ಮುಖ್ಯ ಕಟ್ಟಡದಿಂದ ಅರ್ಧ ಮುಕ್ಕಾಲು ಫರ್ ಲಾಂಗು ಎರಡಕ್ಕೂ ನಡುವೆ ಒಂದು ನೀರಿನ ಹಳ್ಳವಿತ್ತು ಪ್ರತಿ ಸಂಜೆಯೂ ಆ ಗುಡಿಯಲ್ಲಿ ಮಂಗಳಾರತಿ ಭಜನೆಗಳು ನಡೆಯುತ್ತಿದ್ದವು ಕೃಷ್ಣಮೂರ್ತಿಗಳವರು ತಮ್ಮಂದಿರು ಪೂರ್ಣಯ್ಯನವರು ಸಪರಿವಾರವಾಗಿ ಅಲ್ಲಿಗೆ ಮಂಗಳಾರ್ತಿಗಾಗಿ ಬರುತ್ತಿದ್ದರು ಮಂಗಳಾರತಿಯಾದ ಅನಂತರ ದೇವರ ನಾಮದ ಸಮರ್ಪಣೆಯಾಗುತ್ತಿತ್ತು ಆ ಸಮಯದಲ್ಲಿ ಕೆಲ ಮಂದಿ ಅತಿಭಕ್ತರು ಹಾಡುತ್ತಿದ್ದದ್ದು ಎದ್ದೆದ್ದು ಒದಿತಾನೆ ಮಧ್ವರಾಯ ನಮ್ಮ ಮಧ್ವರಾಯ ನಮ್ಮ ಮಧ್ವರಾಯ ಅದ್ವೈತಿ ಬಂಡನ್ನ ಸ್ಮಾರ್ಟ್ ರಂಡಿಗಣ್ಣನ್ನ ಎದ್ದದ್ದು ಒರಿಯುತ್ತಾನೆ ಮದ್ವರಾಯ ನಮ್ಮ ಬದ್ವರಾಯ ನಮ್ಮ ಬದ್ವರಾಯ ಇದನ್ನು ತಾಳ ಹಾಕಿಕೊಂಡು ಹಾಡುತ್ತಿದ್ದರು ಹಾಡುವವರು ಕೇಳುವವರು ಕಣ್ಣು ಸನ್ನೆ ಮಾಡುತ್ತಿದ್ದರು ಇಂತಹ ಹಾಡುಗಳನ್ನು ಗುಪ್ತವಾಗಿ ಹಾಡಿಕೊಂಡಿದ್ದರೆ ಹಾಡುವವರಿಗೆ ಸಮಾಧಾನವಾಗಬಹುದಾಗಿತ್ತು ಆ ಒಂದು ಸಮಾಧಾನದ ಜೊತೆಗೆ ಬೇರೊಂದು ಸಮಾಧಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಮಾಡಿದ ಕೆಲಸದಿಂದ ಅದು ಪ್ರಕಟವಾಗಿ ಮದ್ವೇತರರಿಗೆ ತಿಳಿದು ಕೃಷ್ಣಮೂರ್ತಿಗಳವರ ಹೆಸರಿಗೆ ಒಂದು ಆಕ್ಷೇಪಣೆ ತರುವಂತಾಯಿತು ಇದನ್ನು ಯಾರೋ ಕೃಷ್ಣಮೂರ್ತಿಗಳವರ ಗಮನಕ್ಕೆ ತಂದ ಮೇಲೆ ಅವರು ಆ ಭಕ್ತರಿಗೆ ಚೀಮಾರಿ ಹಾಕಿ ಆ ಪದ್ಧತಿಯನ್ನು ನಿಲ್ಲಿಸಿದರಂತೆ ಆದರೆ ನಡೆದದ್ದು ನಡೆದು ಹೋಗಿತ್ತು ಅದರಿಂದ ಅಷ್ಟು ಅಪಯಶಸ್ಸು ಅನಿವಾರ್ಯವಾಗಿ ಬಂತು ಕೃಷ್ಣಮೂರ್ತಿಗಳು ವಾಸ್ತವವಾಗಿ ಸಂಸ್ಕೃತ ವಿದ್ವಾಂಸರ ವಿಷಯದಲ್ಲಿಯೂ ಪ್ರಾಚೀನ ಶಾಸ್ತ್ರಗಳ ವಿಷಯದಲ್ಲಿಯೂ ಅಭಿಮಾನಿಗಳಾಗಿದ್ದರು ಅವರು ಮತತ್ರಯ ವಿದ್ವನ್ ಮಂಡ ಸಭೆ ಸೇರಿಸಿ ವಿದ್ವಾಂಸರನ್ನು ಗೌರವಿಸಿದ್ದುಂಟು ಅವರ ಮಿತ್ರಗೋಷ್ಠಿಯಲ್ಲಿ ಹೆಚ್ ವಿ ನಂಜುಂಡಯ್ಯನವರು ಎಂ ವೆಂಕಟಕೃಷ್ಣಯ್ಯನವರೇ ಮೊದಲಾದ ಮಾಧ್ವೇತರ ಮಹನೀಯರು ಬಹುಮಂದಿ ಇದ್ದರು ಕೃಷ್ಣಮೂರ್ತಿಗಳು ಶೃಂಗೇರಿ ಜಗದ್ಗುರುಗಳರವರನ್ನು ಪೂರ್ಣ ಪ್ರಸಾದಕ್ಕೆ ಬರಮಾಡಿಕೊಂಡು ಪಾದಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡಿದ್ದುಂಟು ಹೀಗೆ ಎಷ್ಟು ನಿದರ್ಶನಗಳಿವೆ ಕೃಷ್ಣಮೂರ್ತಿಗಳವರು ಮತ ಪಾಪಂಡಿತ್ವವಿಲ್ಲದವರೆಂಬುದಕ್ಕೆ ಸ್ವಂತ ನಡತೆಯಲ್ಲಿ ಅವರು ನಿಗರ್ವಿಗಳು ವಿನಯಶೀಲರು ಧರ್ಮಶ್ರದ್ಧೆಯುಳ್ಳವರು ಪರಿಶುದ್ಧರು ಆಗಿದ್ದರು